ಪರಮದಯ ಮೇನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಹೊದ್ದು ಮಲಗುವವರೇ ಉಮಿಲ್ಲ ಇಲ ಇಲ್ಲ ಕೋರಿಲ ಸ್ವಲ್ಪ ಹೊತ್ತು ಹೊರತು ಪಡಿಸಿ ರಾತ್ರಿ ವೇಳೆ ನಮಾಜಿಗಾಗಿ ನಿಲ್ಲಿರಿ ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿರಿ ಅಥವಾ ಅದಕ್ಕಿಂತ ತುಸು ಹೆಚ್ಚಿಸಿಕೊಳ್ಳಿರಿ ಮತ್ತು ಕುರ್ಆನ್ ಅನ್ನು ಸರಿಯಾಗಿ ತಡೆ ತಡೆದು ಪಠಿಸಿರಿ ನಾವು ನಿಮ್ಮ ಮೇಲೆ ಒಂದು ಘನವಾದ ವಾಣಿಯನ್ನು ಅವತೀರ್ಣಗೊಳಿಸಲಿದ್ದೇವೆ ವಾಸ್ತವದಲ್ಲಿ ರಾತ್ರಿಕಾಲದ ಕಾಲದ ಏಳುವಿಕೆಯು ಆತ್ಮ ನಿಯಂತ್ರಣದ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ಕುರ್ಆನನ್ನು ಸರಿಯಾಗಿ ಪಠಿಸುವುದಕ್ಕೆ ಹೆಚ್ಚು ಯೋಗ್ಯವಾಗಿದೆ ಹರಿಸಬ ಪೌಲ ಹಗಲು ಹೊತ್ತಿನಲ್ಲಂತೂ ನಿಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತವೆ ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸುತ್ತಲಿರಿ ಮತ್ತು ಎಲ್ಲರಿಂದಲೂ ಬೇರ್ಪಟ್ಟು ಕೇವಲ ಅವನಿಗೆ ಸೇರಿದವರಾಗಿರಿ ಅವನು ಪೂರ್ವ ಪಶ್ಚಿಮಗಳ ವಡೆಯನು ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ ಆದುದರಿಂದ ಅವನನ್ನೇ ನಿಮ್ಮ ಕಾರ್ಯಸಾಧಕನಾಗಿ ಮಾಡಿಕೊಳ್ಳಿರಿ ಮತ್ತು ಜನರು ಆಡುತ್ತಿರುವ ಮಾತುಗಳ ಬಗ್ಗೆ ತಾಳ್ಮೆ ಮತ್ತು ಸಭ್ಯ ರೀತಿಯಲ್ಲಿ ಅವರಿಂದ ಬೇರ್ಪಡಿರಿ ಸತ್ಯವನ್ನು ತಿರಸ್ಕರಿಸುವ ಈ ಸ್ಥಿತಿವಂತರೊಂದಿಗೆ ವ್ಯವಹರಿಸುವ ಕಾರ್ಯವನ್ನು ನೀವು ನನಗೆ ಬಿಟ್ಟು ಮತ್ತು ಇವರನ್ನು ಸ್ವಲ್ಪ ಕಾಲ ಇದೇ ಸ್ಥಿತಿಯಲ್ಲಿ ಇರಲು ಬಿಡಿರಿಹೀನಾ ನಮ್ಮ ಬಳಿ ಇವರಿಗಾಗಿ ಭಾರವಾದ ಬೇಡಿಗಳಿವೆ ದಗದಗಿಸುವ ಅಗ್ನಿಯಿದೆ ೂ ಗಂಟಲಲ್ಲಿ ಸಿಕ್ಕಿಕೊಳ್ಳುವಂತಹ ಭೋಜನ ಮತ್ತು ವೇದನಾಯುಕ್ತ ಯಾತನೆ ಇದೆ ಭೂಮಿಯು ಪರ್ವತಗಳು ನಡುಗತೊಡಗುವ ಹಾಗೂ ಪರ್ವತಗಳು ಚದುರಿ ಹೋದ ಮರಳ ರಾಶಿಯಂತೆ ಆಗಿಬಿಡುವ ಆ ದಿನ ಇದು ಸಂಭವಿಸುವುದು ಇಲೈಕುಂ ರಸೂಲ ಶಾಹಿಡನ್ನ ಲೈಕುಂ ರಸೂಲ ಶಾಹಿಡನ್ನ ಲೈಕುಂ ಕ್ಯಮ ಔಸಲ್ನಾ ಇಲ ಫಿರ್ನೌನ ರಸೂಲ ನಾವು ಫಿರ್ ಔನನ ಕಡೆಗೆ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದ್ದಂತೆಯೇ ನಿಮ್ಮ ಮೇಲೆ ಸಾಕ್ಷಿಯಾಗಿ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ ಅವನನ್ನು ಆ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ನಾವು ಅವನನ್ನು ಅತ್ಯಂತ ಉಗ್ರವಾಗಿ ಹಿಡಿದು ಬಿಟ್ಟೆವು ಎಂಬುದನ್ನು ಗಮನಿಸಿರಿ ನೀವು ಸತ್ಯವನ್ನು ತಿರಸ್ಕರಿಸಿದರೆ ಮಕ್ಕಳನ್ನು ವೃದ್ಧರಾಗಿ ಮಾಡಿಬಿಡುವಂತಹ ಮತ್ತು ಆಕಾಶವು ಬಿದು ಹೋಗುವಷ್ಟು ಕಠಿಣವಾಗಿರುವಂತಹ ಆ ದಿನ ಹೇಗೆ ರಕ್ಷಣೆ ಹೊಂದುವಿರಿ ಅಲ್ಲಾಹನ ವಾಗ್ದಾನವಂತೂ ಪೂರ್ಣಗೊಂಡೇ ತೀರುವುದು ತಮದ ಇಲ ರೊಬ್ಬಿ ಸೀಲ ಇದೊಂದು ಉಪದೇಶವಾಗಿದೆ ಇನ್ನು ಇಷ್ಟವಿದ್ದವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲಿ ಇನ್ನ ರೊಬ್ಬು ಅನ್ನ ಕೋಮು ಅದು ನುಲುಸ ಇಲ್ಲ ಇಲ್ಲಿ ತುಲುಸ ಹೂವ ಪೋ ಇತ ತುಮ್ಮಿನಲ್ಲದೀನ والله يقدر الليل والنهار عالم ان لن تحصوه فتابعوا عليكم فقرؤوا ما تيسر من القران عالم ان سيكون منكم مضى واخرون يضربون في الارض يبتغون من فضل الله وآخرون يضربون في الارض يبتغون من فضل الله واخرون يقاتلون في سبيل الله فاقرا ما تيسر منه واقيم الصلاه وات الزكاه واقرض الله قرضا حسنا ುವರ ಇವರು ವಹೀ ಸಂದೇಶವಾಹಕರೇ ನೀವು ಕೆಲವೊಮ್ಮೆ ರಾತ್ರಿಯ ಸುಮಾರು ಮೂರನೆಯ ಎರಡು ಭಾಗ ಇನ್ನು ಕೆಲವೊಮ್ಮೆ ಅರ್ಧ ಭಾಗ ಮತ್ತು ಕೆಲವೊಮ್ಮೆ ಮೂರನೆಯ ಒಂದು ಭಾಗವನ್ನು ಆರಾಧನೆಯಲ್ಲಿ ಕಳೆಯುತ್ತೀರೆಂದು ನಿಮ್ಮ ಪ್ರಭು ತಿಳಿದಿರುತ್ತಾನೆ ನಿಮ್ಮ ಸಂಗಾತಿಗಳ ಪೈಕಿಯು ಒಂದು ಗುಂಪು ಹೀಗೆ ಮಾಡುತ್ತದೆ ಅಲ್ಲಾಹನೇ ರಾತ್ರಿ ಮತ್ತು ಹಗಲುಗಳ ಸಮಯಗಳ ಲೆಕ್ಕ ಬಿಡುತ್ತಾನೆ ನೀವು ಕಾಲಗಣನೆಯನ್ನು ಸರಿಯಾಗಿ ಮಾಡಲಾರಿರಿ ಎಂಬುದು ಅವನಿಗೆ ತಿಳಿದಿದೆ ಆದುದರಿಂದ ಅವನು ನಿಮ್ಮ ಮೇಲೆ ದಯತೋರಿದನು ಇನ್ನು ಮುಂದೆ ಕುರ್ಆನ್ನಿಂದ ಸುಲಭವಾಗಿ ಪಠಿಸಲು ನಿಮಗೆ ಸಾಧ್ಯವಿರುವಷ್ಟನ್ನು ಪಠಿಸಿರಿ ನಿಮ್ಮ ಪೈಕಿ ಕೆಲವರು ರೋಗಿಗಳಿರಬಹುದು ಇನ್ನು ಕೆಲವರು ಅಲ್ಲಾಹನ ಅನುಗ್ರಹವನ್ನರಸಿಕೊಂಡು ಪ್ರಯಾಣದಲ್ಲಿರುತ್ತಾರೆ ಮತ್ತೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿದೆ ಆದುದರಿಂದ ಸುಲಭವಾಗಿ ಪಠಿಸಲು ಸಾಧ್ಯವಿರುವಷ್ಟು ಕುರ್ಹನನ್ನು ಪಠಿಸಿರಿ ನಮಾಜು ಸಂಸ್ಥಾಪಿಸಿರಿ ಜಖಾತು ಕೊಡಿರಿ ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ಕೊಡುತ್ತಲಿರಿ ನೀವು ನಿಮಗಾಗಿ ಮುಂದೆ ಕಳುಹಿಸುವ ಪ್ರತಿಯೊಂದು ಸತ್ಕಾರ್ಯವನ್ನು ನೀವು ಅಲ್ಲಾಹನ ಬಳಿ ಕಾಣುವಿರಿ ಅವನೆ ಅತ್ಯುತ್ತಮನು ಮತ್ತು ಅವನ ಸತ್ಫಲವೂ ಬಹಳ ಹಿರಿದಾಗಿದೆ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಲಿರಿ ಖಂಡಿತವಾಗಿಯೂ ಅಲ್ಲಾಹು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ